ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀಗಣೇಶುತಿಸ್ಮತಿಪುರಲ ಕರುಣಾಲಯ ನಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಪೂಜ್ಯ ಬ್ರಹ್ಮ ನಿಷ್ಠ ಅವಧೂತರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ವಂದಿಸುತ್ತಾ ಸದ್ಗುರುಗಳಾದ ಮಹಾಮಹೋಪಾಧ್ಯಾಯ ವೇದಾಂತ ವಾರಿಧಿ ಶ್ರೀ ಶ್ರೀ ಶ್ರೀ ಡಾಕ್ಟರ್ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಾಯ ಶರ್ಮ ಇವರ ಚರಣಗಳಲ್ಲಿ ವಂದಿಸುತ್ತ ಪೂಜ್ಯ ಸಜ್ಜಿದಾನಂದ ಸರಸ್ವತಿ ಸ್ವಾಮೀಜಿಯವರ ಕೃತಿ ಶ್ರೀ ಶಂಕರ ಮಹಾಮನನ ಎನ್ನತಕ್ಕಂತಹ ಶಂಕರ ಸಿದ್ಧಾಂತ ಶಂಕರ ಸಿದ್ಧಾಂತದ ಮೂಲಭೂತ ಅಂಶಗಳನ್ನು ಮೂಲಭೂತ ಪರಿಕಲ್ಪನೆಗಳನ್ನು ನೋಡ್ತಾ ಇದ್ದೆವು ಅದನ್ನು ಮುಂದುವರಿಸೋಣ ಒಂಬತ್ತನೇ ವಿಚಾರ ನಾನು ನಾನು ಎನ್ನತಕ್ಕಂತಹ ಜನರು ವ್ಯವಹಾರ ಮಾಡುತ್ತಾ ಇರುವಂತಹದ್ದು ನಾನು ನಾನು ಎಂಬುದಾಗಿ ಅದು ನಿಜವಾದರೂ ಕೂಡ ನಾನು ಎಂಬಂತಹ ಒಂದು ಸತ್ಯವಾದ ವಸ್ತು ಏನೂ ಇರುವುದಿಲ್ಲ ನಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇವೆ ನಾನು ಎನ್ನುವಂತಹ ಸತ್ಯವಾದ ವಸ್ತು ಇಲ್ಲ ಇವಾಗ ನಾವು ಯಾರನ್ನು ನಾನು ಅಂತ ಹೇಳ್ತೇವೆ ನಮ್ಮ ಈ ಹೊರಗಿನ ಹೆಸರು ನಾನೀಗ ಕೃಷ್ಣಮೂರ್ತಿ ಆ ಕೃಷ್ಣಮೂರ್ತಿ ಎನ್ನತಕ್ಕಂಥದ್ದು ಸತ್ಯವಾದ ವಸ್ತು ಪಾರಮಾರ್ಥಿಕವಾಗಿ ಇಲ್ಲ ನಿತ್ಯ ಸತ್ಯವಾದದ್ದು ಇದು ನಮಗೆ ಶರೀರ ತೋರಿ ಬರ್ತದಷ್ಟೇ ಇದು ಶಾಶ್ವತವಾದದ್ದಲ್ಲ ಶಾಶ್ವತವಾದ ಸತ್ಯ ನಾನು ಎನ್ನತಕ್ಕಂಥದ್ದು ಇಲ್ಲ ಅದು ಎನ್ನತಕ್ಕಂಥದ್ದು ಮಾತ್ರ ಇರೋದು ತತ್ತ್ವ ಹಸಿ ಅದು ಅಂದರೆ ಯಾವುದು ಬ್ರಹ್ಮವಸ್ತು ಅದೊಂದೇ ಸತ್ಯವಾದದ್ದು ಉಳಿದೆಲ್ಲವೂ ನಶ್ವರವಾದದ್ದು ಶಾಶ್ವತ ಸತ್ಯವಲ್ಲ ವ್ಯಾವಹಾರಿಕ ಸತ್ಯ ಮಾತ್ರ ವ್ಯವಹಾರಕ್ಕೆ ಬೇಕಾಗಿ ಮಾಡಿರತಕ್ಕಂಥ ವ್ಯವಸ್ಥೆ ಅಷ್ಟೆ ಅದಕ್ಕೆ ಕಾಲ ನಿಯಮಗಳ ಬದ್ಧತೆ ಅಂದರೆ ಮಿತಿ ಇದೆ ಇದರ ಹಾಗೆ ಹೊರಗೆ ನಮಗೆ ತೋರ್ತಾ ಇರ್ತಕ್ಕಂಥ ಈ ಪ್ರಪಂಚವೂ ಕೂಡ ವ್ಯವಹಾರದಲ್ಲಿ ಹೀಗೆ ವಿಭಿನ್ನವಾಗಿ ವೈವಿಧ್ಯವಾಗಿ ತೋರ್ತಾ ಇರುವುದೇ ಹೊರತು ಅದನ್ನು ಚೆನ್ನಾಗಿ ವಿಚಾರ ಮಾಡಿದರೆ ಅದು ಎಲ್ಲಿಂದ ಬಂತು ಅದರ ಮೂರ ಯಾವುದು ಅಂಥೇಳಿ ವಿಚಾರ ಮಾಡಿದರೆ ಅದಕ್ಕೆ ಯಾವುದೋ ಅದರೊಂದು ಸ್ವರೂಪವೂ ಇದೆ ಅಂಥೇಳಿ ಪ್ರಮಾಣದನ್ನು ತೋರಿಸೋದಕ್ಕಾಗುವುದಿಲ್ಲ ಅದಕ್ಕೆ ಪ್ರಪಂಚ ಅಂಥೇಳಿದರೆ ಅದು ನಿತ್ಯ ಸತ್ಯವಲ್ಲ ಸದಾ ಪರಿವರ್ತನಶೀಲವಾದದ್ದು ಅದು ಶಾಶ್ವತ ಸತ್ಯ ಅಲ್ಲ ಇವತ್ತಿದ್ದಾಗ ನಾಳೆ ಇರುವುದಿಲ್ಲ ಆದ ಕಾರಣ ಜೀವರು ಮತ್ತು ಈಶ್ವರ ಎಂಬಂಥ ವ್ಯವಹಾರ ಈ ಈ ಭೇದ ಇದು ಬರಿಯ ಭ್ರಮೆ ಯಾಕೆ ಬೇರೆ ಬೇರೆ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಇದೇ ಭ್ರಮೆ ಅಥವಾ ವಾಸನೆಯಿಂದ ಯೋಚಿಸಿ ಯೋಚಿಸಿ ಅಂದರೆ ನಮಗೆ ಜೀವರು ಬೇರೆ ಜಗತ್ತು ಬೇರೆ ಈಶ್ವರ ಬೇರೆ ಅಂತೇಳುವ ಒಂದು ಪೂರ್ವ ಮೊದಲಿಂದಲೇ ಆ ಅಭ್ಯಾಸ ಬಂದುಬಿಟ್ಟು ಪ್ರಪಂಚ ಹೊಂದಿದೆ ಜೀವರು ಅನೇಕರಿದ್ದಾರೆ ಈಶ್ವರನೊಬ್ಬ ಇದ್ದಾನೆ ಅಂಥೇಳಿ ಜನರು ಆಡಿಕೊಳ್ತಾ ಇದ್ದಾರೆ ಹೊರತು ಹೇಳಿದ್ದನ್ನು ಕೇಳಿ ಕೇಳಿ ಎಲ್ಲರೂ ಕೇಳಿ ಹೇಳಿ ಆ ಒಂದು ಅಭ್ಯಾಸ ಆಗಿಬಿಟ್ಟಿದ ಹೊರತು ಪಾರಮಾರ್ಥಿಕವಾಗಿ ಪರಮಾರ್ಥವಾಗಿ ಯಾವೊಂದು ವಸ್ತುವು ಇಲ್ಲ ಯುಕ್ತಿಗೆ ಹೊಂದದೇ ಕಾಣುತ್ತಿರುವುದೇ ಜಗತ್ತಿನ ಲಕ್ಷಣ ನಮ್ಮ ಯುಕ್ತಿಗೆ ನಮ್ಮ ಏನು ವಾದಕ್ಕೆ ಹೊಂದದೇ ಕಾಣುತ್ತಾ ಇರುವಂತಹದ್ದೇ ಜಗತ್ತಿನ ಲಕ್ಷಣ ಅಂದರೆ ಕ್ಷಣ ಕ್ಷಣವು ಪರಿವರ್ತನೆ ಆಗ್ತಾಯಿರತಕ್ಕಂಥದ್ದು ನಾವು ಇದೆ ಇದು ಇಂಥದ್ದೇ ಅಂತೇಳಿ ನಿರೂಪಿಸಲಾಗದೇ ಇರತಕ್ಕಂಥದ್ದು ಜಗತ್ತಿನ ಲಕ್ಷಣ ಅಂತೇಳಿ ಕೆಲವರು ವಾದಿಗಳು ಹೇಳ್ತಾ ಇದ್ದರು ಇವರಿಗೆ ಶೂನ್ಯವಾದಿಗಳು ಅಂತೇಳಿ ಹೆಸರು ಇವಿಷ್ಟು ಈಗ ಹೇಳಿದ್ದು ಇದು ಶೂನ್ಯವಾದಿಗಳು ಯಾವುದೂ ಎಲ್ಲ ಪಾರಮಾರ್ಥಿಕವಾಗಿ ಯಾವುದೂ ಇಲ್ಲ ಶೂನ್ಯ ಅಂಥೇಳಿ ಇದೆಲ್ಲ ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಅಂತೇಳಿ ಬೇರೆ ಯಾವುದೂ ಇಲ್ಲ ಅಂದರೆ ನಾನು ನಾನೊಂದು ವ್ಯವಹಾರ ಮಾಡೋದಂಥದ್ದು ನಿಜ ಆದರೂ ನಾನು ಎಂಬಂಥ ಒಂದು ಸತ್ಯವಾದ ವಸ್ತು ಇಲ್ಲ ಅಂತ ಹೇಳ್ತಾರೆ ಆತ್ಮವೇ ಇಲ್ಲ ಅಂತೇಳಿ ಹೇಳುವಂಥದ್ದು ಅವರು ಕಾಣದೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಕಾಣೋದು ಮಾತ್ರ ಅಂತೇಳಿ ಕಾಣೋದು ಕೂಡ ಸತ್ಯ ಅಲ್ಲ ಹ್ಞೂ ಕಾಣದಿರುವಂಥದ್ದು ಬೇರೆ ಇಲ್ಲ ಕಾಣದಿರುವಂಥದ್ದು ಇಲ್ಲ ಹೇಗೂ ಕಾಣುವಂಥದ್ದು ಸತ್ಯ ಅಲ್ಲ ಅಂತೇಳಿ ಹೇಳುವಂಥದ್ದು ಇದು ಶೂನ್ಯವಾದಿಗಳು ಅಂತೇಳಿ ಈ ವಾದ ಜನರ ಅನುಭವಕ್ಕೆ ವಿರುದ್ಧವಾಗಿರ್ತದೆ ಯಾಕೆ ಯಾವೊಂದು ಪರಮಾರ್ಥವು ಇಲ್ಲದಿದ್ದರೆ ಹೀಗೆಲ್ಲ ತೋರಬೇಕಾದ ಉದ್ದೇಶ ಏನು ತೋರುವುದು ತೋರುತ್ತಿರುವುದರಿಂದಲೇ ಸತ್ಯವು ಎಂದು ನಂಬುವುದು ಯೋಗ್ಯವಾಗಿರುವಾಗ ಅದನ್ನು ಭ್ರಾಂತಿ ಎಂದು ಹೇಳುವುದಕ್ಕೆ ಕಾರಣ ಏನು ತೋರುತ್ತಿರುವ ಜಗತ್ತು ಯುಕ್ತಿಗೆ ಹೊಂದುವುದಿಲ್ಲವಾದ್ದರಿಂದ ಆದರೆ ಅದರ ಕಾರಣ ಏನು ಅದಕ್ಕೆ ಮೂಲ ಕಾರಣ ಏನು ಅಂಥೇಳಿ ಅವರಿಗೆ ಹೊಳಿಲಿಲ್ಲ ಹಾಗಂತೇಳಿ ಭ್ರಾಂತಿಯು ಹಾಗಾದ ಕಾರಣ ಭ್ರಾಂತಿ ಅದು ಕೇವಲ ಅದಕ್ಕೆ ಮೂಲ ಅಂತೇಳಿ ಬೇರೆ ಇಲ್ಲ ಇವರಿಗೆ ಹೊಳೆಯೋದಿಲ್ಲ ಆ ರೀತಿ ವಿಚಾರ ಮಾಡ್ತಕ್ಕಂಥವರಿಗೆ ಇದಕ್ಕೆಲ್ಲ ಮೂಲ ಇನ್ನೊಂದು ಇದೆ ಅಂಥೇಳಿ ಅವರಿಗೆ ಅವರ ಯುಕ್ತಿಗೆ ನಿಲ್ಕಲಿಲ್ಲ ಅದು ಹಾಗಾಗಿ ಅದು ಭ್ರಾಂತಿ ಅಂತೇಳಿ ಹೇಳುವುದಕ್ಕಿಂತ ನಮ್ಮ ಯುಕ್ತಿ ಅನುಭವದಲ್ಲಿ ತೋರುತ್ತಿರುವುದಕ್ಕೆ ಹೊಂದುವುದಿಲ್ಲವೋ ಆದ್ದರಿಂದ ತಪ್ಪಾಗಿರಬೇಕೆನ್ನುವುದೇ ಮೇಲಲ್ವೇ ನಮಗೆ ಅದು ಅನುಭವ ಬೇರೆ ಏನೂ ಇಲ್ಲ ಅಂತೇಳಿ ಹೇಳತಕ್ಕಂಥ ಅನುಭವ ನಮಗೆ ಆದರೆ ಆವಾಗದು ಸರಿ ಆದರೆ ಆ ಅನುಭವದಲ್ಲಿ ನಮಗೆ ಅದು ತೋರ್ತಾ ಇಲ್ಲ ಹಾಗಾದರೆ ಅದು ತಪ್ಪಾಗಿರಬೇಕಲ್ವೇ ಶೂನ್ಯ ಎನ್ನತಕ್ಕಂಥದ್ದು ಈ ಜಗತ್ತನ್ನು ಬಿಟ್ಟರೆ ಬೇರೆಲ್ಲ ಶೂನ್ಯ ಎನ್ನುವಂಥದ್ದು ಅನುಭವ ಆಗಲಿಲ್ಲ ಅಂಥೇಳಿ ಆದಮೇಲೆ ಯಾವುದು ಅನುಭವ ಸಿದ್ಧವೋ ಅದನ್ನು ಒಪ್ಪಬೇಕು ಶೂನ್ಯತ್ವವನ್ನು ಅನುಭವಿಸಲಿಕ್ಕಾಗದಿದ್ದರೆ ಹಾಗಾದರೆ ಅದು ಕೂಡ ತಪ್ಪಲ್ವ ಆದ್ದರಿಂದ ಶೂನ್ಯವಾದವು ಪ್ರಮಾಣ ವಿರುದ್ಧವಾದ ಮತ ಇದನ್ನು ಯಾರಿಗೂ ನಂಬಲಾರರಾದ್ದರಿಂದ ಅದನ್ನು ಖಂಡಿಸುವುದು ಕೂಡ ಅವಶ್ಯವಿಲ್ಲ ಅಂಥೇಳಿ ಹೇಳ್ತಾರೆ ಖಂಡನೆ ಮಾಡಬೇಕಾದ ಅಗತ್ಯ ಇಲ್ಲ ಯಾರೂ ಕೂಡ ನಂಬುವುದಿಲ್ಲ ಅದನ್ನು ಹಾಗಾಗಿ ಇನ್ನು ಹತ್ತನೇ ವಿಚಾರ ನಮ್ಮ ಆತ್ಮನೇ ಇಲ್ಲವೆಂದು ಹೇಳುವಂಥದ್ದು ಇದು ಕೂಡ ನಡೆಯುವ ಮಾತಲ್ಲ ಒಪ್ಪತಕ್ಕದ್ದಲ್ಲ ಯಾಕಂದರೆ ಆತ್ಮ ಇಲ್ಲ ಅಂಥೇಳಿ ಯಾವನು ಹೇಳ್ತಾನೋ ಅವನ ಸ್ವರೂಪವೇ ಆತ್ಮನು ಯಾವನು ನಾಸ್ತಿಕ ಇದ್ದಾನೋ ಅವನ ಸ್ವರೂಪ ಯಾವುದು ಆತ್ಮಸ್ವರೂಪಿ ಅವನು ಕೂಡ ಅವನು ನಂಬದೇ ಇರ್ಬೋದು ಅವನು ನಂಬಲಿಲ್ಲ ಅಂಥೇಳಿ ಅದು ಇಲ್ಲದೆ ಆಗುವುದಿಲ್ಲ ಆತ್ಮವಸ್ತು ಒಬ್ಬ ಯಾವುದೋ ಒಂದನ್ನು ನಂಬುವುದಿಲ್ಲ ಅಂತೇಳಿ ಆದ ಕೂಡಲೇ ಆ ವಸ್ತುವಿನ ಇರುವಿಕೆಗೆ ಬಾಧಕ ಇಲ್ಲ ವಸ್ತು ಇರ್ಬೋದು ವಸ್ತು ಇದ್ದರೂ ಕೂಡ ಒಬ್ಬ ನಂಬಲಿಲ್ಲ ನಂಬಲಿಲ್ಲ ಅಂತೇಳಿ ವಸ್ತು ಇಲ್ಲದೇ ಇಲ್ಲ ಹಾಗೆಯೇ ಆತ್ಮನು ಮತ್ತೊಂದು ಪ್ರಮಾಣದ ಆಧಾರದಿಂದ ಹೊಸದಾಗಿ ಸಿದ್ಧವಾಗಬೇಕಾಗಿರತಕ್ಕಂಥ ವಸ್ತು ಅಲ್ಲ ಅವನು ಸಿದ್ಧವಾಗಿಯೇ ಇರುವನು ಆತ್ಮನು ಸದಾ ಯಾವುದರಿಂದ ಅರಿಯುತ್ತೇವೆಯೋ ಅದು ಪ್ರಮಾಣ ಯಾವುದನ್ನು ಅರಿಯುತ್ತೇವೆಯೋ ಅದು ಪ್ರಮೇಯ ಇದು ಪ್ರಮಾಣವು ಇದು ಪ್ರಮೇಯವು ಎಂಬ ವ್ಯವಹಾರ ಉಂಟಾಗುವುದಕ್ಕೆ ಮೊದಲು ಆತ್ಮನೂ ಬೇಕಾಗ್ತದೆ ನೋಡಿ ಯಾವುದರಿಂದ ನಾವು ಅರಿಯುತ್ತೇವೆ ಅದು ಪ್ರಮಾಣ ಆತ್ಮ ಚೈತನ್ಯ ಇದ್ದರೆ ಮಾತ್ರ ನಾವು ಅರಿಯಬಲ್ಲೆವು ಹಾಗಾಗಿ ಅದರಿಂದಾಗಿ ಅರಿಯುತ್ತೇವೆ ಅದು ಪ್ರಮಾಣ ಆಯಿತು ಯಾವುದನ್ನು ಅರಿಯುತ್ತೇವೆ ಆತ್ಮವನ್ನೇ ಅರಿಯುವಂಥದ್ದು ಅದು ಪ್ರಮೇಯ ಪ್ರಮಾಣ ಪ್ರಮೇಯ ಎರಡೂ ಕೂಡ ಅವನೇ ಯಾಕೆಂದರೆ ಆತ್ಮನು ಪ್ರಮಾಣಗಳಿಂದ ಪ್ರಮೇಯವನ್ನು ಅರಿಯುವವನು ಇಲ್ಲಿ ಹೇಳ್ತಾರೆ ಆತ್ಮನೇ ಪ್ರಮಾಣಗಳಿಂದ ಪ್ರಮೇಯವನ್ನು ಅರಿಯತಕ್ಕಂಥವನು ಪ್ರಮಾಣಗಳಿಂದ ಪ್ರಮೇಯವನ್ನು ಅರಿಯುವತನೇ ಇಲ್ಲವೆಂದ ಮೇಲೆ ಇಲ್ಲವೆಂದರೆ ಪ್ರಮಾಣ ಪ್ರಮೇಯವೆಂಬ ವ್ಯವಹಾರವೇ ಸುಳ್ಳಾಗು ಅದು ಆಗಲಿ ಸುಳ್ಳಾಗಲಿ ಅಂಥೇಳಿ ಆದರೆ ಶೂನ್ಯವಾದವು ಸರಿ ಅಂತೇಳಿ ಅದ ಆದರೆ ಶೂನ್ಯವಾದವು ಅನುಭವ ವಿರುದ್ಧವಾದದ್ದು ಯಾಕಂತೇಳಿದರೆ ಸರ್ವವು ಶೂನ್ಯ ಅಂತೇಳಿ ನಿರ್ಧರಿಸೋದಕ್ಕೂ ಯಾರಾದರೂ ಒಬ್ಬ ಬೇಕಲ್ವಾ ಒಂದು ಅಸ್ತಿತ್ವ ಇಲ್ಲದಿದ್ದರೆ ಶೂನ್ಯ ಅಂತೇಳಿ ಹೇಳೋದು ಯಾರು ಹಾಗಾಗಿ ಅದನ್ನು ನಿರ್ಧರಿಸೋದಕ್ಕೂ ಆತ್ಮನೂ ಬೇಕಾಗಿರ್ತದೆ ಹಾಗಾಗಿ ಶೂನ್ಯವಾದವು ಸುಳ್ಳಾಯಿತು ಆ ವಾದವೇ ಶೂನ್ಯ ಪೂರ್ಣ ಅಲ್ಲಾದ ಅಂಥೇಳಿ ಆಯಿತು ಇನ್ನು ಹೆಚ್ಚಾಗಿ ಬೌದ್ಧರ ಶೂನ್ಯವಾದ ನಾವು ಕಾಣ್ತಾ ಇರ್ತಕ್ಕಂಥದ್ದು ಹನ್ನೊಂದನೆಯದು ಪ್ರಮಾಣವು ಎರಡು ಬಗೆಯಾಗಿರುತ್ತದೆ ಈಗಾಗಲೇ ಪ್ರಮಾಣ ಮತ್ತು ಪ್ರಮೇಯ ಅಂತ ಹೇಳಿದರು ಅಂದರೆ ನಾವು ಯಾವುದರಿಂದ ಅರಿಯುತ್ತೇವೆ ಒಂದು ಪ್ರಮಾಣ ಬೇಕಲ್ಲ ನಮಗೆ ಆಧಾರ ಅದು ಪ್ರಮಾಣ ಹಾಗೆ ಯಾವುದನ್ನು ಅರಿಯುವಂಥದ್ದು ಅದು ಪ್ರಮೇಯ ಆತ್ಮವನ್ನು ಅರಿಯುವಂಥದ್ದು ಅದು ಪ್ರಮೇಯ ಹಾಗೆ ಪ್ರಮಾಣ ಎರಡು ಬಗೆ ಅಂತೇಳಿ ಹೇಳ್ತಾರೆ ಜನರೆಲ್ಲರೂ ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರತಕ್ಕಂಥ ಪ್ರತ್ಯಕ್ಷ ಅನುಮಾನ ಮುಂತಾದವುಗಳು ಲೌಕಿಕ ಪ್ರಮಾಣಗಳು ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಅಥವಾ ಇಂದಿರ್ಯ ಗೋಚರವಾಗಿರ್ತಕ್ಕಂಥದ್ದು ಕಣ್ಣು ಕಿವಿ ಮೂಗು ಚರ್ಮಗಳಿಗೆ ಅದು ಪ್ರತ್ಯಕ್ಷ ಪ್ರಮಾಣ ಕಣ್ಣಿನಿಂದ ಕೇಳಿದ್ದೇನೆ ಕಿವಿಯಿಂದ ಕೇಳಿ ಕಣ್ಣಿನಿಂದ ಕಿವಿಯಿಂದ ಕೇಳಿದ್ದೇನೆ ಚರ್ಮದಿಂದ ಸ್ಪರ್ಶದ ಅನುಭವ ಆಗಿದೆ ಮೂಗಿನಿಂದ ಆಗ್ರಹಿಸಿದ್ದೇನೆ ನಾಲಿನಿಂದ ರುಚಿ ನೋಡಿದ್ದೇನೆ ಈ ಐದು ಇಂದ್ರಿಯ ಗೋಚರವಾಗಿರತಕ್ಕಂತಹ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೇವೆ ಯಾವುದೇ ಸತ್ಯಕ್ಕೆ ಇನ್ನು ಅನುಮಾನ ಪ್ರಮಾಣ ಅಂತ ಹೇಳಿದರೆ ಹೊಗೆ ಎಲ್ಲಿಯೋ ದೂರದ ಬೆಟ್ಟದಲ್ಲಿ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಬೆಂಕಿ ಇರಬಹುದು ಅಂತೇಳಿ ಅನುಮಾನ ಪ್ರಮಾಣ ಹೊಗೆ ಇದ್ದಲ್ಲಿ ಬೆಂಕಿ ಇರಲೇಬೇಕು ಹೀಗೆ ಇದೆಲ್ಲ ಲೌಕಿಕ ಪ್ರಮಾಣಗಳು ಲೌಕಿಕ ಪ್ರಮಾಣಕ್ಕೆ ನಿಲುಕದೇ ಇರುವಂಥ ವಸ್ತುಗಳನ್ನು ತಿಳಿಸುವಂತಹ ಶಾಸ್ತ್ರ ಯಾವುದಿದೆ ಅದು ಅಲೌಕಿಕ ಪ್ರಮಾಣ ಅದಕ್ಕೆ ವೇದ ಅಂತ ಹೇಳ್ತಾರೆ ಶ್ರುತಿ ಅಂತೇಳಿ ಹೇಳ್ತಾರೆ ಈ ಎರಡು ಬಗೆಯ ಪ್ರಮಾಣಗಳಿಗೆ ನಿಲುಕುವ ವಸ್ತುಗಳೆಲ್ಲ ಪ್ರಮೇಯಗಳು ಅಂತೇಳಿ ಅನ್ನಿಸ್ತವೆ ಲೌಕಿಕ ಪ್ರಮಾಣಗಳಿಗಾಗಲಿ ಅಲೌಕಿಕ ಪ್ರಮಾಣಗಳಿಗಾಗಲಿ ನಿಲುಕುವಂಥದ್ದು ಯಾವುದಿದೆ ಅದು ಪ್ರಮೇಯ ಆದರೆ ಆತ್ಮನು ಯಾವ ಪ್ರಮಾಣವನ್ನು ಬಯಸದೇ ಪ್ರಮಾಣ ವ್ಯವಹಾರಕ್ಕೆ ತಾನೇ ಜೀವ ಕಳೆಯನ್ನು ಪ್ರಮಾಣ ವ್ಯವಹಾರವನ್ನೇ ಮಾಡುವತಕ್ಕಂಥದ್ದು ನಾವು ಈ ಪ್ರಮಾಣ ಆಗ್ಬೋದು ಆ ಪ್ರಮಾಣ ಇದೆ ಅಂತೇಳಿ ಹೇಳುವವನೇ ಆತ್ಮ ಕಾರಣ ಯಾವ ಪ್ರಮಾಣವೂ ಅವನು ಇವನು ಅಪ್ರಮೇಯ ಅಂತೇಳಿ ಅದಕ್ಕೆ ಬಂದದ್ದು ಅಂದರೆ ಪ್ರಮೇಯನಲ್ಲ ಅಂದರೆ ಅವನನ್ನು ಊಹಿಸಬೇಕಾಗಿಲ್ಲ ಇದ್ದಾನೋ ಇಲ್ಲವೋ ಅಂಥೇಳಿ ಸಂಶಯದ ಅಗತ್ಯ ಇಲ್ಲ ಅವನು ಅಪ್ರಮೇಯ ಪ್ರಮೇಯದ ಅಗತ್ಯ ಇಲ್ಲದವನು ಸ್ವತಃಸಿದ್ಧ ಸ್ವಯಂಸಿದ್ಧ ನಮ್ಮ ರೇಖಾ ಅಥವಾ ಜೋಮೆಟ್ರಿಯಲ್ಲಿ ಬರ್ತದೆ ಹ್ಞೂ ಸ್ವಯಂಸಿದ್ಧ ಅಂಥೇಳಿ ಅಂದರೆ ಅದಕ್ಕೆ ಪುನಃ ಪ್ರಮೇಯ ಬೇಕಾಗಿಲ್ಲ ಹಾಗಾಗಿ ಅಪ್ರಮೇಯ ಅಂತೇಳಿ ಭಗವಂತನಿಗೆ ಹೇಳ್ತಾರೆ ಅದನ್ನೇ ಆತ್ಮಕ್ಕೂ ಹೇಳ್ತಾರೆ ಅಂದರೆ ಪ್ರಮಾಣಗಳ ಬಯಕೆ ಇಲ್ಲದೆ ತಾನೇ ಪ್ರಸಿದ್ಧನಾಗಿ ಸ್ವಯಂ ಸಿದ್ಧನಾಗಿ ಇರ್ತಕ್ಕಂಥವನು ಅಂಥೇಳಿ ತಿಳಿದವರು ಹೇಳ್ತಾರೆ ಪ್ರಸಿದ್ಧ ಅಥವಾ ಸಿದ್ಧ ಜನಜನಿತ ಅಂಥೇಳಿ ಇದು ಹನ್ನೊಂದನೇ ವಿಚಾರ ಮುಂದೆ ಹನ್ನೆರಡನೇದಾಗಿ ಆತ್ಮನು ದೇಹಕ್ಕಿಂತ ಬೇರೆಯಾಗಿರುವುದಿಲ್ಲ ಅಂಥೇಳಿಯು ದೇಹವಿದ್ದಾಗಲೇ ಅರಿವು ತೋರುವುದರಿಂದ ಅದರ ಬಗ್ಗೆ ತಿಳಿಯುವು ಜ್ಞಾನ ಚೈತನ್ಯವು ದೇಹದ ಧರ್ಮವೆಂದು ಕೆಲವರು ತಿಳಿತಾರೆ ಆದರೆ ಇದು ಸರಿಯಲ್ಲ ಯಾಕಂದರೆ ದೇಹ ಇದ್ದರೆ ಮಾತ್ರ ಅಲ್ವಾ ಜ್ಞಾನ ನಮಗೆ ಗೊತ್ತಾಗುವುದು ಹಾಗಾಗಿ ಆತ್ಮ ದೇಹಕ್ಕಿಂತ ಬೇರೆಲ್ಲ ದೇಹ ಇದ್ದಾಗಲೇ ಗೊತ್ತಾಗುವುದು ನಮಗೆಲ್ಲ ಹಾಗಾಗಿ ಚೈತನ್ಯ ಅಥವಾ ಈ ಆತ್ಮ ಎಂತಕ್ಕಂಥದ್ದು ದೇಹದ ಧರ್ಮ ಅಂಥೇಳಿ ಕೆಲವರ ಜ್ಞಾನ ಇದು ಸರಿಯಲ್ಲ ಯಾಕಂತ ಹೇಳಿದರೆ ಜ್ಞಾನಕ್ಕೆ ದೇಹವು ವಿಷಯವಾಗಿರುತ್ತದೆ ಯಾವುದು ಬೆಳಗುವುದೋ ಅದು ವಿಷಯಿ ವಿಷಯ ದೇಹ ಆ ದೇಹವನ್ನು ಬೆಳಗುವಂಥದ್ದು ವಿಷಯವನ್ನು ಬೆಳಗುವಂಥದ್ದು ಅದು ವಿಷಯಿ ಅದು ಯಾವುದನ್ನು ಬೆಳಗುವುದೋ ಅದು ವಿಷಯ ವಿಷಯಿಯು ಬೆಳಗುವಂಥದ್ದು ದೇಹವನ್ನು ಅಂದರೆ ಜ್ಞಾನಕ್ಕೆ ದೇಹವು ವಿಷಯವಾಗಿರ್ತದೆ ಅಂತ ಜ್ಞಾನವನ್ನು ಬೆಳಗುವುದು ಯಾವುದು ದೇಹ ಹಾಗಾಗಿ ಅದು ವಿಷಯ ದೇಹ ಅಜ್ಞಾನ ಯಾವುದು ಸ್ವಯಂ ದೀಪ್ತಿ ಉಳ್ಳದ್ದು ಬೆಳಗುವಂಥದ್ದು ಅದು ವಿಷಯೀ ವಿಷಯ ಉಳ್ಳದ್ದು ವಿಷಯದಲ್ಲಿರುವಂಥದ್ದು ಆತ್ಮ ವಿಷಯ ಅಂದರೆ ದೇಹ ಅದರಲ್ಲಿರುವಂಥದ್ದು ದೇಹೀ ದೇಹದಲ್ಲಿರುವಂಥವು ದೇಹಿ ಅಂದರೆ ಆತ್ಮ ಶರೀರದಲ್ಲಿರುವಂಥವ ಶರೀರೀ ಆತ್ಮ ಜ್ಞಾನವು ದೇಹವೇ ಮುಂತಾದವುಗಳನ್ನು ಅರಿಯುವುದರಿಂದ ಜ್ಞಾನವು ವಿಷಯಿ ಈ ಜ್ಞಾನ ಏನಿದೆ ನಮ್ಮ ತಿಳುವಳಿಕೆ ಏನಿದೆ ಅದು ಈ ದೇಹ ಈ ಲೋಕ ಇದನ್ನೆಲ್ಲ ಅರಿತದೆ ಹಾಗಾಗಿ ಜ್ಞಾನವನ್ನು ವಿಷಯಿ ಅಂತೇಳಿ ಹೇಳ್ತಾರೆ ಅರಿಯುವಂಥದ್ದು ಅರಿಯುವ ಕರ್ತೃ ದೇಹಾದಿಗಳು ವಿಷಯ ಅದಕ್ಕೆ ಅರಿಯಲಿಕ್ಕಿರತಕ್ಕಂಥ ವಸ್ತುಗಳು ದೇಹ ಶರೀರ ಪ್ರಪಂಚ ಇದೆಲ್ಲ ವಸ್ತುಗಳು ಹಾಗಾಗಿ ಅದು ವಿಷಯಗಳು ಬೇರೆ ಬೇರೆ ಇಂದ್ರಿಯ ಅಥವಾ ಅಂತಃಕರಣಗಳಿಗಾಗಲಿ ವಹಕರಣಗಳಿಗಾಗಲಿ ವಿಷಯಗಳು ಜ್ಞಾನ ವಿಷಯಿ ಅದನ್ನು ಅರಿತುಕೊಳ್ಳತಕ್ಕಂಥದ್ದು ಆ ಜ್ಞಾನ ಜ್ಞಾನ ವಿಷಯಿ ಅಥವಾ ಜ್ಞಾನವು ವಿಷಯದ ಧರ್ಮವಾಗಲಾರದು ವಿಷಯವೇ ವಿಷಯ ಧರ್ಮ ಅಲ್ವಾ ಯಾಕಂದ್ರೆ ದೀಪವು ತಾನು ತೋರಿಸುವ ಗಡಿಗೆಯ ಧರ್ಮವಲ್ಲ ದೇಹದಲ್ಲಿ ಇರತಕ್ಕಂತಹ ಧರ್ಮಗಳು ತಮ್ಮ ತಮ್ಮ ಸ್ವರೂಪವನ್ನಾಗಲಿ ಒಂದು ಮತ್ತೊಂದು ಧರ್ಮವನ್ನಾಗಲಿ ಅರಿಯಲಾರವು ಈಗ ದೀಪ ಬೆಳಗಿದಾಗ ಗಡಿ ಪಾತ್ರೆ ಕಾಣಿಸ್ತದೆ ಹಾಗೆ ಪಾತ್ರೆ ಕಾಣಿಸ್ತದೆ ದೀಪ ಬೆಳಗಿದಾಗ ಆತ್ಮ ಜ್ಯೋತಿ ಬೆಳಗಿದಾಗ ಶರೀರ ಕಾಣಿಸ್ತದೆ ಜೀವ ಕಾಣಿಸ್ತಾನೆ ಹಾಗಂತೇಳಿ ಆ ಜೀವ ಶರೀರದ ಧರ್ಮ ಆತ್ಮ ಅಲ್ಲ ಆತ್ಮನೂ ಈ ಶರೀರದಲ್ಲಿ ಬಂದಿರತಕ್ಕಂಥದ್ದು ಅಷ್ಟೆ ಶರೀರವನ್ನು ಧರಿಸಿರತಕ್ಕಂಥದ್ದು ದೀಪ ಹುರಿದಾಗ ಪಾತ್ರೆ ಕಂಡ್ರೆ ಪಾತ್ರೆ ಶರೀರ ಅಂತೇಳಿ ಇಟ್ಕೊಳ್ಳಿ ಆ ಪಾತ್ರೆಯ ಧರ್ಮ ಅಲ್ಲ ದೀಪ ದೀಪದ ಧರ್ಮ ತೋರುವಂಥದ್ದು ಪಾತ್ರೆಯನ್ನು ಹಾಗೆ ಬೆಳಗುವಂಥದ್ದು ಆತ್ಮನ ಸ್ವಭಾವ ಶರೀರವನ್ನಾಗಲಿ ಲೋಕವನ್ನಾಗಲಿ ಬೆಳಗುವಂಥದ್ದು ಸ್ವಯಂ ದೀಪ್ತ ಸ್ವಯಂ ಸಿದ್ಧವಂತ ಆತ್ಮ ಅಂತಲೇ ಹೇಳ್ತಾರೆ ದೇಹದಲ್ಲಿ ಇರತಕ್ಕಂತಹ ಧರ್ಮಗಳು ತಮ್ಮ ತಮ್ಮ ಸ್ವರೂಪವನ್ನಾಗಲಿ ಒಂದು ಮತ್ತೊಂದು ಧರ್ಮವನ್ನಾಗಲಿ ಅರಿಯಲಾರವು ಜ್ಞಾನವು ದೇಹವನ್ನು ಅದರ ಎಲ್ಲ ಧರ್ಮಗಳನ್ನು ಅರಿಯುತ್ತದೆ ದೇಹದಲ್ಲಿ ಇರುವ ಧರ್ಮಗಳು ಯಾವುದಿದೆ ಒಂದೊಂದರ ಧರ್ಮಗಳು ಮನೋಧರ್ಮಗಳಿದೆ ಧರ್ಮಗಳು ಅಂದರೆ ಅದರದರ ವಿಧಿವಿಧಾನಗಳು ಶರೀರದಲ್ಲಿ ಒಂದು ಜೀರ್ಣಾಂಗ ವ್ಯೂಹ ಇದೆ ಜೀರ್ಣಕ್ರಿಯೆ ನಡೀತಾ ಇದೆ ನರವ್ಯೂಹ ಇದೆ ಅಥವಾ ಇನ್ನೊಂದು ವ್ಯೂಹ ಇದೆ ಸ್ನಾಯು ವ್ಯೂಹ ಅಂಗಾಂಶ ವ್ಯೂಹ ಬೇರೆ ಬೇರೆ ಅಂಗಾಂಗಗಳು ಅವುಗಳು ಒಂದರ ಅವುಗಳು ಇನ್ನೊಂದರ ಧರ್ಮವನ್ನು ಅರಿಯಲಾರವು ಈಗ ಉದಾಹರಣೆಗೆ ಪಿತ್ತಕೋಶ ಪಿತ್ತಜನಕಾಂಗ ಇದೆ ಅದು ಜಠರದ ಸ್ವಭಾವವನ್ನು ಅರಿಯಲಾರದು ದೇಹದಲ್ಲಿರುವ ಧರ್ಮಗಳು ತಮ್ಮ ತಮ್ಮ ಸ್ವರೂಪವನ್ನಾಗಲಿ ಒಂದು ಮತ್ತೊಂದರ ಧರ್ಮವನ್ನಾಗಲಿ ಅರಿಯಲಾರು ತಮ್ಮ ತಮ್ಮದೇ ಅವಕ್ಕೆ ಗೊತ್ತಿಲ್ಲ ಯಾಕಂದರೆ ಅದೆಲ್ಲ ಭೌತಿಕವಾದದ್ದು ಆದರೆ ಜ್ಞಾನ ಹಾಗಲ್ಲ ಅದು ದೇಹವನ್ನು ಅದರ ಎಲ್ಲ ಧರ್ಮಗಳನ್ನು ಅರಿಯುತ್ತದೆ ಈಗ ನಮಗೆ ಗೊತ್ತು ನಮ್ಮ ಶರೀರದ ಏನೇನು ಅದನ್ನು ಅರಿಯಬಲ್ಲದು ನಮ್ಮ ಜ್ಞಾನ ಯಾವ್ಯಾವ ಅಂಗಗಳು ಯಾವ್ಯಾವ ರೀತಿ ಪ್ರವರ್ತಿಸ್ತವೆ ಅಂತೇಳಿ ಆದ ಜ್ಞಾನವೆಂಬುದು ದೇಹದ ಧರ್ಮ ಇದಲ್ಲದೆ ಅಂದರೆ ಜ್ಞಾನ ದೇಹವನ್ನೆಲ್ಲ ತಿಳಿಯಬಲ್ಲದು ದೇಹದ ಎಲ್ಲ ಧರ್ಮಗಳನ್ನು ಕೂಡ ಹಾಗಾಗಿ ದೇಹದ ಧರ್ಮವೇ ಜ್ಞಾನ ಅಲ್ಲ ಜ್ಞಾನವು ಆ ದೇಹದ ಧರ್ಮಗಳನ್ನೆಲ್ಲ ತಿಳಿಯತಕ್ಕಂಥ ಒಂದು ಶಕ್ತಿ ಇದೆಲ್ಲದೆ ದೇಹವಿದ್ದರೆ ಮಾತ್ರ ಜ್ಞಾನ ಎಂಬ ನಿಯಮ ಏನೂ ಇಲ್ಲ ಸ್ವಪ್ನದಲ್ಲಿ ಕನಸಿನಲ್ಲಿ ಈ ದೇಹ ಇಲ್ಲದಿದ್ದರೂ ಜ್ಞಾನ ಎಲ್ಲರಿಗೂ ಗೊತ್ತಿರುವ ಮಾತು ಕನಸಿನಲ್ಲಿ ನಾವು ಯಾವುದೋ ಒಂದು ಲೋಕದಲ್ಲಿರ್ತೇವೆ ಈ ನಮ್ಮ ಈ ದೇಹದಲ್ಲಿ ಇರುವುದಿಲ್ಲ ಹಲವೊಂದು ಬಾರಿ ಹಲವಾರು ಬಾರಿ ಯಾವುದೋ ಲೋಕದಲ್ಲಿ ಏನೋ ಆಗಿರ್ತೇವೆ ಆದ ಕಾರಣ ದೇಹಕ್ಕಿಂತಲೂ ಜ್ಞಾನವೂ ಬೇರೆ ಜ್ಞಾನವನ್ನೇ ಚೈತನ್ಯ ಅಂತೇಳಿ ಕರೀತಾರೆ ಇದೇ ಆತ್ಮ ಪ್ರಜ್ಞಾನಂ ಬ್ರಹ್ಮ ಅಂತೇಳಿ ಬರ್ತದೆ ವೇದದಲ್ಲಿ ಉಪನಿಷತ್ತಿನಲ್ಲಿ ಹೀಗೆ ಆ ಜ್ಞಾನ ಅದುವೇ ಚೈತನ್ಯ ಅದೇ ಆತ್ಮ ಸತ್ ಚಿತ್ ಆನಂದ ಸ್ವರೂಪ ಅಂತೇಳಿ ಹೇಳ್ತಾರೆ ಇನ್ನು ಹದಿಮೂರನೇ ವಿಚಾರ ಆತ್ಮನು ಇಂದ್ರಿಯಾದಿಗಳನ್ನೂ ಅರಿಯುತ್ತಾ ಇರುವುದರಿಂದ ಕಣ್ಣುಕುಯಿ ಮಗು ನಾಲ್ಕು ಚರ್ಮಗಳನ್ನು ಕೂಡ ಅರ್ಥ ತಿಳಿಯುವಂಥದ್ದು ಯಾರು ಆತ್ಮ ವಿಷಯವಾದ ಇಂದ್ರಿಯಗಳ ಧರ್ಮವೇ ಆತ್ಮನು ಎಂಬುವರ ಮಾತು ಅನುಭವ ವಿರುದ್ಧ ಯಾಕಂದರೆ ಆತ್ಮನ ವಿಷಯಗಳು ಇಂದ್ರಿಯಗಳು ಹಾಗಿರುವಾಗ ಈ ವಿಷಯವಾಗಿರ್ತಕ್ಕಂಥ ಇಂದ್ರಿಯಗಳ ಧರ್ಮವೇ ಆತ್ಮ ಹೇಗಾಗ್ತದೆ ಆತ್ಮದ ಗುಣ ಯಾವುದು ಇಂದ್ರಿಯಗಳನ್ನು ಅರಿಯುವಂತಹ ಗುಣ ಆತ್ಮಕ್ಕಿದೆ ಹಾಗಾಗಿ ಇಂದ್ರಿಯಗಳ ಗುಣ ಆತ್ಮವನ್ನು ಅರಿಯುವಂಥ ಗುಣ ಅಲ್ಲ ಇಂದ್ರಿಯಗಳ ಧರ್ಮ ಆತ್ಮದ ಆತ್ಮ ಅಲ್ಲ ಇಂದ್ರಿಯಗಳ ಧರ್ಮ ಆತ್ಮದ ಧರ್ಮ ಇದು ಇಂದ್ರಿಯಗಳನ್ನು ಅರಿಯುವಂಥ ಶಕ್ತಿ ಇರತಕ್ಕಂಥದ್ದು ಇದನ್ನು ಮೂಸಿ ನೋಡ್ತೇನೆ ಅನ್ನತಕ್ಕಂಥ ವ್ಯವಹಾರದಲ್ಲಿ ವಾಸನೆಯನ್ನು ಅರಿಯುವವನು ಆತ್ಮನು ಮೂಗಿನ ಇಂದ್ರಿಯವು ವಾಸನೆಯನ್ನು ತಿಳಿಸುವುದಕ್ಕೆ ಸಾಧನ ಕರ್ತೃವು ಕರಣಕ್ಕಿಂತ ಬೇರೆಯಾಗಿರಬೇಕಲ್ವೇ ಕಣ್ಣು ಕಿವಿ ಮುಂತಾದವುಗಳಲ್ಲಿ ಇಂದ್ರಿಯಗಳು ಆಯಾ ವಿಷಯವನ್ನು ತಿಳಿಸುವಂಥ ಕಾರಣಗಳು ಅವುಗಳ ಸಹಾಯದಿಂದ ಅರಿಯುವ ಚೈತನ್ಯವೇ ಆತ್ಮ ಆದ ಕಾರಣ ಆತ್ಮನು ಇಂದ್ರಿಯಾದಿಗಳಿಗಿಂತ ಬೇರೆಯೇ ಅಂತೇಳಿ ಹೇಳ್ತಾರೆ ಮುಂದೆ ಹದಿನಾಲ್ಕನೇದು ಆತ್ಮನು ದೇಹಕ್ಕಿಂತಲೂ ಇಂದ್ರಿಯಗಳಿಗಿಂತಲೂ ಬೇರೆಯಾಗಿರುವಂತೆಯೇ ಮನಸ್ಸಿಗಿಂತಲೂ ಬೇರೆಯಾಗಿದ್ದಾನೆ ಅಂತೇಳಿ ಹೇಳ್ತಾರೆ ಗಾಢನಿದ್ರೆಯಲ್ಲಿ ದೇಹ ಇರುವುದಿಲ್ಲ ಇಂದ್ರಿಯಾದಿಗಳು ಇರುವುದಿಲ್ಲ ಮನಸ್ಸು ಇರುವುದಿಲ್ಲ ಆಗ ಯಾವ ಜ್ಞಾನವೂ ಇಲ್ಲದ್ರಿಂದ ಆತ್ಮನೂ ಇಲ್ಲವೆನ್ನಬೇಕಾಗಲ್ ಅಲ್ವೇ ಅಂಥೇಳಿದರೆ ನಿದ್ರೆಯಲ್ಲಿ ತನಗಿಂತ ಎರಡನೇದಾದ ವಸ್ತು ಇಲ್ಲದ್ರಿಂದ ವಿಶೇಷ ಜ್ಞಾನವಿಲ್ಲವೇ ಹೊರತು ತಾನೂ ಇಲ್ಲದರಿಂದ ಅಲ್ಲ ತನಗಿಂತ ಎರಡನೇ ವಸ್ತು ಇಲ್ಲ ಅಲ್ಲಿ ಯಾವುದು ನನ್ನ ಮನಸ್ಸು ಎನ್ನತಕ್ಕಂಥ ಅಸ್ತಿತ್ವ ಇಲ್ಲ ಅಲ್ಲಿ ಹಾಗಾಗಿ ವಿಶೇಷ ಜ್ಞಾನ ಇಲ್ಲ ಜಾಗೃತ ಅವಸ್ಥೆ ಇಲ್ಲ ಆದರೆ ತಾನು ಇಲ್ಲದ್ರಿಂದ ಅಲ್ಲ ನಾನು ಇಲ್ಲದಿದ್ದರೆ ಎಚ್ಚರಾಗುವಾಗ ನನಗೆ ಕನಸು ಬಿತ್ತು ಅಂತ ಹೇಳ್ತೇವಲ್ಲ ನಾವು ನಾನು ಆಗ ಇತ್ತು ಅಂತೇಳಿ ಇಲ್ಲದ್ರೆ ನನಗೆ ಕನಸು ಬಿದ್ದದಂತ ಹೇಗೆ ಗೊತ್ತಾಗ್ತದೆ ಎಚ್ಚರಾಗುವಾಗ ಯಾರಿಗೂ ಬಿದ್ದಿರ್ಬೋದಲ್ಲ ಕನಸು ನಮಗೆ ಕನಸು ಕಾಣುವಂಥದ್ದು ನಿದ್ದೆಯಲ್ಲಿ ಹಾಗಾಗಿ ನಾನು ಎನ್ನುವಂಥದ್ದು ಇದ್ದೇ ಇದೆ ನಿದ್ದೆಯಲ್ಲಿ ಕೂಡ ನಾನು ಎಂಬ ಜ್ಞಾನವೂ ಇಲ್ಲದ್ರಿಂದ ಆಗ ಆತ್ಮನೂ ಇಲ್ಲವೆಂಬುದೇ ಸರಿಯೊಂದು ತೋರುವುದಲ್ಲ ಅಂತ ಹೇಳಿದರೆ ಸುಷುಪ್ತಿಯಲ್ಲಿ ಏನೂ ತೋರುವುದಿಲ್ಲ ಎಂಬುದು ಒಂದು ಅನುಭವವೇ ಆ ಅನುಭವವೇ ಚೈತನ್ಯ ರೂಪವಾದಂಥ ಆತ್ಮ ನಾನು ಇದು ಎಂಬಂತಹ ರೀತಿಯ ತಿಳುವಳಿಕೆಗೆ ವಿಶೇಷ ಜ್ಞಾನ ಅಂತೇಳಿ ಹೆಸರು ಅದು ಆತ್ಮನಿಗಿಂತ ಬೇರೆಯಾದ ವಸ್ತುಗಳು ಇರುವಾಗ ಇರುವ ಮಟ್ಟಿಗೆ ತೋರುತ್ತದೆ ಆತ್ಮನಿಗಿಂತ ಬೇರೆಯಾದ ವಸ್ತುಗಳು ಆತ್ಮ ಮತ್ತು ಅನಾತ್ಮ ಯಾವುದು ಅಂತೇಳಿ ತೋರಿಸ್ತದೆ ಅದು ಆದ ಕಾರಣ ನಿದ್ರೆಯಲ್ಲಿ ನನಗೇನೂ ತಿಳಿಯಲಿಲ್ಲ ಎಂಬ ಅನುಭವದಿಂದ ಆಗ ಎರಡನೇ ವಸ್ತು ಇರಲಿಲ್ಲ ಅಂಥೇಳಿ ನಮಗೆ ಸಿದ್ಧ ಆಗ್ತದೆ ಹಾಗಿಲ್ಲದೆ ನಿದ್ರೆಯಲ್ಲಿ ತಾನೇ ಇರಲಿಲ್ಲವೆಂದೇ ಪಟ್ಟು ಹಿಡಿಯುವುದಾದರೆ ನಿದ್ರೆ ಎಂಬ ಅವಸ್ಥೆಯೇ ಇಲ್ಲವೆಂದು ಹೇಳಿದಂತಾಗ್ತದೆ ಯಾಕೆ ತಾನೇ ಇಲ್ಲದಿದ್ದರೆ ನನಗೆ ನಿದ್ರೆ ಬಂತು ಅಂತೇಳಿ ನಾವು ಹೇಳ್ತೇವೆ ನನಗೇ ನಿದ್ರೆ ಬಂದದಲ್ವ ಇನ್ನೊಬ್ರಿಗೆ ಅಲ್ಲ ಹಾಗಾಗಿ ನಾನಿದ್ದೆ ನನಗೆ ನಿದ್ರೆ ಬಂದಿತ್ತು ಅದು ನಿದ್ರಾವಸ್ಥೆ ನನ್ನದೇ ಒಂದು ಅವಸ್ಥೆ ಅದು ಅಂತೇಳಿ ನನ್ನ ಅವಸ್ಥೆ ಅಂದರೆ ಯಾರ ಅದು ಆತ್ಮನ ಅವಸ್ಥೆ ಸ್ವಪ್ನ ಜಾಗ್ರತ್ ಸುಷುಪ್ತಿ ತುರಿಯ ಅಂಥೇಳಿ ಜೀವನ ಅವಸ್ಥೆ ಅವಸ್ಥೆ ಅಂದರೆ ಸ್ಥಿತಿ ಹೀಗೆ ಸುಷುಪ್ತಿ ಅಂತೇಳಿ ಹೇಳ್ತಾರೆ ಗಾರ್ಡನ್ ಇದ್ದೆ ಇದು ಆತ್ಮ ನಾನೇ ಇಲ್ಲ ಅಂತೇಳಿ ಹೇಳಿದರೆ ಲೋಕಾನುಭವ ವಿರುದ್ಧ ನಾನೇ ಇರಲಿಲ್ಲ ನಿದ್ದೆ ಮಾಡುವಾಗ ಅಂತ ಹೇಳಿದರೆ ನಾನೆಲ್ಲೋ ನಿದ್ದೆ ಮಾಡಿದ್ದು ನಾನು ಇದು ಅಂತ ಹೇಳಿದರೆ ಅದೇ ಆತ್ಮವೇ ಆದ್ದರಿಂದ ಆತ್ಮನು ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲಗಳಿಗಿಂತಲೂ ಬೇರೆಯಾದ ಚೈತನ್ಯ ಸ್ವರೂಪವುಳ್ಳವನು ಅಂಥೇಳಿ ಗಾಢ ನಿದ್ರೆಯ ಅನುಭವದಿಂದ ನಿರ್ಣಯಿಸಬೇಕಾಗ್ತದೆ ಯಾಕಂದರೆ ಗಾಢ ನಿದ್ರೆಯ ಅನುಭವ ನಮಗಾಗ್ತದೆ ನಿದ್ರೆಯಿಂದ ಹೆಚ್ಚೆತ್ತಾಗ ಗೊತ್ತಾಗ್ತದೆ ನಮಗೆ ಒಳ್ಳೆ ನಿದ್ದೆ ಬಂದಿತ್ತು ಅಂತೇಳಿ ಅಂದ್ರೆ ಅವಗ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಇದೆಲ್ಲ ಮಲಗಿ ನಿದ್ರಿಸ್ತಾ ಇರ್ತದೆ ಗಾರ್ಡನ್ ನಿದ್ದೆಯಲ್ಲಿ ಯಾವ ಅನುಭವವೂ ಗೊತ್ತಾಗುವುದಿಲ್ಲ ಅಲ್ಲಿ ನಿದ್ದೆ ಮಾಡಿದ ನಂತರ ಗಾರ್ಡನ್ ನಿದ್ದೆಯಲ್ಲಿ ಕನಸಿನ ಅವಸ್ಥೆ ಕನಸುಗೋಚರಿಸ್ತದೆ ಗಾರ್ಡ ನಿದ್ದೆಯಲ್ಲಿ ಯಾವುದೂ ಇಲ್ಲದೆ ಗಾಢವಾದ ನಿದ್ದೆ ಬಂದಾಗ ಯಾವ ಅನುಭವವೂ ಅಲ್ಲ ಅದು ಒಂದೇ ಅನುಭವ ಯಾವುದಾದ್ರೂ ಗಾರ್ಡನ್ ನಿದ್ದೆ ಅನುಭವ ಆ ಅನುಭವ ಯಾವುದು ಅದೇ ಆತ್ಮ ಅನುಭವ ಹಾಗಾಗಿ ಇವೆಲ್ಲವುಗಳಿಂದ ದೇಹ ಇಂದಿರುಳುಗಳು ಮನಸ್ಸು ಬುದ್ಧಿ ಅಂಕಾರಗಳೆಲ್ಲ ನಿದ್ರಿಸ್ತಾ ಇರತಕ್ಕಂಥ ಆಗತಕ್ಕಂಥ ಅನುಭವ ಯಾವುದಿದೆ ಅದೇ ಆತ್ಮ ಚೈತನ್ಯ ಅಂಥೇಳಿ ನಿರ್ಣಯಿಸಬೇಕು ಅಂತ ಹೇಳ್ತಾರೆ ಈ ಆತ್ಮನು ಹದಿನೈದನೇ ವಿಚಾರ ಇದೀಗ ಕರ್ತೃಭೋಕ್ತೃ ರೂಪವಾಗಿರುವವೋ ಇಲ್ಲವೋ ಅವನೇ ಕರ್ತೃ ಅವನೇ ಉಣ್ಣುವವನು ಅವನೇ ಮಾಡುವವನು ಹೌದೋ ಅಲ್ವೋ ಕರ್ಮಗಳನ್ನು ಮಾಡಿ ಫಲವನ್ನು ಪಡೆದು ಅನುಭವಿಸುವುದು ಎಂಬುದು ನಮ್ಮಗಳ ಆತ್ ನಮ್ಮ ಆತ್ಮನ ಸ್ವಭಾವವೋ ಅಲ್ವೋ ಅಂದರೆ ಇದಕ್ಕೆರಡು ಉತ್ತರಗಳಿದೆ ಒಂದು ದೃಷ್ಟಿಯಿಂದ ಕರ್ತೃತ್ವೋ ಭೋಗೃತ್ವೋ ಆತ್ಮನಿಗೆ ಮತ್ತೊಂದು ದೃಷ್ಟಿಯಿಂದ ಇಲ್ಲ ಅಂದರೆ ಬರ್ಚಿ ಮುಂತಾದಂಥ ಆಯುಧಗಳನ್ನು ಉಪಯೋಗಿಸುತ್ತಿರುವಾಗ ಅವಾಗ ಮಾತ್ರ ಮನುಷ್ಯನು ಬಡಗಿ ಎನ್ನಿಸ್ತಾನೆ ಬಾಚಿ ಅಂದರೆ ಹುಳಿ ಇದೆಲ್ಲ ಇಲ್ಲದಿದ್ದರೆ ಎಲ್ಲರಂತೆ ಮನುಷ್ಯನಾಗಿರ್ತಾನೆ ಅದರ ಹಾಗೆ ಶರೀರ ಇಂದ್ರಿಯಗಳನ್ನು ಕೂಡಿಕೊಂಡಿರುವ ಎಚ್ಚರ ಕನಸುಗಳಲ್ಲಿ ಆತ್ಮನಲ್ಲಿ ಕರ್ತೃತ್ವವು ಭೋಕ್ತೃತ್ವವು ಇರ್ತದೆ ನಿದ್ರೆಯಲ್ಲಿ ಯಾವ ಸಾಧನವೂ ಇಲ್ಲದ ಕಾರಣ ಅವನಲ್ಲಿ ಶರೀರ ಮತ್ತು ಇಂದ್ರಿಯಗಳು ಮಲಗಿರುವ ಕಾರಣ ನಿದ್ರೆಯಲ್ಲಿರುವ ಕಾರಣ ಆ ಆತ್ಮನ ಕರ್ತೃವೂ ಅಲ್ಲ ಭೋಕ್ತೃವೂ ಅಲ್ಲ ಒಟ್ಟಿನಲ್ಲಿ ನೋಡಿದರೆ ಕರ್ಮವನ್ನು ಮಾಡಿ ಫಲವನ್ನು ಅನುಭವಿಸುವುದು ಎನ್ನುವಂಥದ್ದು ಆತ್ಮನ ಸ್ವಭಾವಕ್ಕೆ ಸೇರಿದಂಥದ್ದು ಅಲ್ಲ ಅಂತೇಳಿ ಹೇಳಬೇಕಷ್ಟೇ ಯಾಕಂದರೆ ಅವನು ಅದನ್ನ ಮಾಡಿದರೂ ಕೂಡ ಈ ಇಂದ್ರಿಯಗಳೇ ಅಥವಾ ಶರೀರವೇ ಮಾಡುತ್ತದೆ ಹೊರತು ಆತ್ಮ ಅಲ್ಲ ಆತ್ಮ ಪ್ರೇರಕ ಪ್ರಚೋದಕ ಅಷ್ಟೆ ಮಾಡಿಸುವವ ಅಂಥೇಳಿ ತಿಳಿಯಬೇಕಾಗ್ತದೆ ಮುಂದೆ ಹದಿನಾರನೇ ವಿಚಾರವನ್ನು ಹೇಳ್ತಾರೆ ಆತ್ಮನಲ್ಲಿ ಕರ್ತೃತ್ವ ಇರುವಾಗ ಅಂದರೆ ತಾನು ಮಾಡುವವ ಎಂತದ್ದಿರುವಾಗ ನಾವುಗಳೇ ಕರ್ಮವನ್ನು ಮಾಡ್ತೇವೋ ಅಥವಾ ನಮ್ಮನ್ನು ಕೆಲಸಕ್ಕೆ ಹಚ್ಚುವಂಥ ಪರಮೇಶ್ವರ ಒಬ್ಬ ಬೇರೆ ಇದ್ದಾನ ನಾವು ಕರ್ಮ ಫಲವನ್ನು ಅನುಭವಿಸುವಾಗ ಕರ್ಮದಿಂದಲೇ ಫಲ ಬರ್ತದೋ ಫಲವನ್ನು ಕೊಡುವ ಈಶ್ವರನೊಬ್ಬ ಇದ್ದಾನೋ ಎನ್ನುವಂಥ ಸಂಶಯ ಬರ್ತದೆ ಅಂಥ ಈಶ್ವರನೊಬ್ಬ ಇದ್ದಾನೆ ಶರೀರ ಇಂದ್ರಿಯ ಮುಂತಾದವುಗಳೇ ತಾನೆಂದು ತಿಳಿದು ಅವಿದ್ಯೆ ಅಜ್ಞಾನವೆಂಬ ಕಣ್ಣು ಪರೆ ಇಂದ ಮುಂಗಾಣದೇ ಇರತಕ್ಕಂಥವನೇ ಜೀವನು ಜೀವರ ಕರ್ಮಕ್ಕೆ ಅಧ್ಯಕ್ಷನಾಗಿ ಸಕಲ ಪ್ರಾಣಿಗಳಲ್ಲಿ ಇದ್ದುಕೊಂಡು ಸಾಕ್ಷಿಯಾಗಿಯೂ ಚೈತನ್ಯ ರೂಪನಾಗಿರುವವನೇ ಈಶ್ವರನು ಜೀವನು ಮಾಡುತ್ತಿರುವ ಧರ್ಮಾಧರ್ಮಗಳು ಅವುಗಳ ಫಲವು ಈಶ್ವರನ ಅನುಗ್ರಹದಿಂದಲೇ ನಡೆಯುತ್ತವೆ ಅಂತೇಳಿ ಹೇಳ್ತಾರೆ ಹದಿನೇಳನೇ ವಿಚಾರ ಕರ್ಮವನ್ನು ಮಾಡಿ ಫಲವನ್ನು ಅನುಭವಿಸುವ ಜೀವನಿಗೂ ಈಶ್ವರನಿಗೂ ಸಂಬಂಧ ಏನು ಎಂದರೆ ಜೀವನೇ ಈಶ್ವರ ಅಂತೇಳಿ ಅದಕ್ಕೆ ದೇಹಾದಿಗಳೇ ನಾವೆಂದು ತಪ್ಪಾಗಿ ತಿಳಿದಿರುವ ತನಕ ಈಶ್ವರನು ಜೀವರಾದ ನಮಗಿಂತ ಬೇರೆಯಾಗಿದ್ದಾನೆ ನಾವು ಹೇಗೆ ತಿಳಿತೇವೋ ಹಾಗೆ ನಾವು ಬೇರೆ ಬೇರೆ ನಾವೇ ದೇಹ ಈಶ್ವರ ದೇವರು ಬೇರೆ ಅಂತೇಳಿ ನಾವು ತಿಳಿದರೆ ಅಲ್ಲಿವರು ಬೇರೆ ಬೇರೆಯೇ ನಿಜವನ್ನು ಅರಿತರೆ ಜೀವತ್ವವಿರುವುದಿಲ್ಲ ಕೇವಲ ಈಶತ್ವವೇ ಅಥವಾ ಭಗವತ್ತ್ವವೇ ನಮ್ಮಲ್ಲಿರತಕ್ಕಂಥದ್ದು ಯಾಕೆಂದರೆ ಈಶ್ವರನು ಯಾವಾಗಲೂ ನಮ್ಮ ಪರಮಾತ್ಮನು ಎಂದರೆ ಪರಮಾರ್ಧವಾದ ಪರಮಾರ್ಥವಾದ ನಮ್ಮ ಸ್ವರೂಪ ಅವನೇ ವ್ಯವಹಾರದ ವ್ಯಾವಹಾರಿಕ ಸ್ವರೂಪ ಜೀವಾತ್ಮ ಇರ್ಬೋದು ಪಾರಮಾರ್ಥಿಕ ಸ್ವರೂಪ ನಮ್ಮದು ಯಾವುದು ಈಶ್ವರನೇ ವ್ಯವಹಾರದಲ್ಲಿ ಬೇರೆ ಬೇರೆ ಆಯಿತು ಬರ್ತದಷ್ಟೆ ಅಂದರೆ ವೇದದಲ್ಲೂ ಕೂಡ ಬರ್ತದೆ ಒಬ್ಬನೇ ಇದ್ದವ ಬಹು ಬಹುವಾದ ಅಂಥೇಳಿ ತಾನೆ ವ್ಯಕ್ತವಾದ ಸೃಷ್ಟಿಯಾದ ಜಗತ್ತಾದ ಚರಾಚರ ವಸ್ತುಗಳು ಎಲ್ಲ ಚರಾಚರ ಜೀವಿಗಳಾಗಿ ವಿಕಾಸ ಚರಾಚರ ಸೃಷ್ಟಿಯಾಗಿ ಭೂತಗಳಾಗಿ ಈ ಜಗತ್ತಿನ ಎಲ್ಲ ತಾನೆ ವ್ಯಕ್ತವಾದ ಬೇರೆ ಬೇರೆ ರೂಪದಿಂದ ಅಂತೇಳಿ ಹಾಗಾಗಿ ಅವನೇ ಇದೆಲ್ಲವೂ ಕೂಡ ತೋರ್ತಾ ಇರ್ತಕ್ಕಂಥದ್ದು ಅವನ ಇನ್ನೊಂದು ರೂಪ ಹೀಗೆ ಹಾಗಾಗಿ ಆತ್ಮಕ್ಕೂ ಪರಮಾತ್ಮಕ್ಕೂ ಭೇದ ಇಲ್ಲ ಅಂತೇಳಿ ಹೇಳ್ತಕ್ಕಂಥದ್ದು ಯಾಕಂದರೆ ಆ ಪರಮಾತ್ಮನೇ ಇಲ್ಲಿ ಆತ್ಮನಾಗಿ ತೋರ್ತಾ ಇರ್ತಕ್ಕಂಥದ್ದು ಪಾಂಚಭೌತಿಕ ಶರೀರವನ್ನು ಧರಿಸಿ ಹದಿನೆಂಟನೇ ಪ್ರಶ್ನೆ ಬರ್ತದೆ ಜೀವನ ನಿಜವಾಗಿ ಪರಮಾತ್ಮನೇ ಎಂಬ ವಿಷಯದಲ್ಲಿ ಅನೇಕ ಸಂಶಯಗಳು ಬರ್ತವೆ ಜೀವನ ಹುಟ್ಟುತ್ತಲೂ ಸಾಯುತ್ತಲೂ ಇದ್ದಾನೆ ಅವನು ಹುಟ್ಟು ಸಾವುಗಳು ಇಲ್ಲದೆ ಇರುವ ಪರಮಾತ್ಮನೆಂದು ಹೇಳುವುದು ಸರಿಯ ಜೀವನನ್ನು ಎಂಬಂಥದ್ದು ಒಂದು ಮೊದಲನೇ ಸಂಶಯ ಆದರೆ ಚೆನ್ನಾಗಿ ನೋಡಿದರೆ ಜೀವನ ನಿಜವಾಗಿ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಶರೀರ ಹುಟ್ಟುತ್ತದೆ ಸಾಯ್ತದೆ ಪಾಂಚಭೌತಿಕವಾದ್ದು ಯಾವುದು ಪೃಥ್ವಿ ಅಪ್ತೇಜವಾಯು ಆಕಾಶದಿಂದ ಕೂಡಿರತಕ್ಕಂಥದ್ದು ಅವುಗಳ ಅಂಶದಿಂದ ಹಳೆಯ ಬಟ್ಟೆಯನ್ನು ತೆಗೆದುಹಾಕಿ ಹೊಸ ಬಟ್ಟೆಯನ್ನು ಹುಟ್ಟುಕೊಂಡ ಮಾತ್ರಕ್ಕೆ ಮನುಷ್ಯನೇ ಬೇರೆ ಆಗ್ತಾನ ಇಲ್ಲ ಇದರ ಹಾಗೆ ಶರೀರವು ಕೂಡ ಹುಟ್ಟಿದರೆ ಜೀವನ ಹುಟ್ಟಿದ ಹಾಗಲ್ಲ ಜೀವನ ಹುಟ್ಟಿದ ಹಾಗಲ್ಲ ಶರೀರವು ಬಿದ್ದು ಹೋದರೆ ಜೀವನ ಸತ್ತಂತೆ ಅಲ್ಲ ಜೀವ ಅಂದರೆ ಆತ್ಮ ಅದಕ್ಕೆ ಸಾವಿಲ್ಲ ಹುಟ್ಟಿಲ್ಲ ಅದು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗಿ ಪ್ರವೇಶ ಮಾಡ್ತದೆ ಒಂದು ಶರೀರದಿಂದ ಇನ್ನೊಂದು ಗರ್ಭಕ್ಕೋಗಿ ಸೇರಿಕೊಳ್ತದೆ ಹಾಗೆ ಜೀವನಿಗೆ ಹತ್ತೊಂಬತ್ತನೇ ವಿಚಾರ ಜೀವನಿಗೆ ಶರೀರ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಇವುಗಳೆಲ್ಲ ಗಂಟು ಬಿದ್ದಿವೆ ಅಂದರೆ ಜೀವನಿಗೆ ಸಂಬಂಧ ನಂಟು ಇವುಗಳದ್ದಿದೆ ಅಂತ ಹೀಗಿರುವಾಗ ಇವನು ಯಾವ ಶರೀರವೂ ಇಲ್ಲದ ಪರಮಾತ್ಮ ಹೇಗಾದಾನೆ ಎನ್ನತಕ್ಕಂಥದ್ದು ಎರಡನೇ ಸಂಶಯ ಸರಿಯಾಗಿ ನೋಡಿದರೆ ಜೀವನಿಗೆ ಶರೀರಾದಿಗಳು ಇವೆ ಎಂಬುದಕ್ಕೆ ಪ್ರಮಾಣ ಇಲ್ಲ ಶರೀರಾದಿಗಳೆಲ್ಲ ವಿಷಯವಾಗಿವೆ ಅಷ್ಟೇ ಜೀವನ ವಿಷಯಗಳು ಅವೆಲ್ಲ ಇಂದ್ರಿಯಗಳಿಗೆ ವಿಷಯಗಳು ಹೇಗೆ ಕಣ್ಣು ಕಿವಿ ಮುಗಿದಾಗಲಿ ಚರ್ಮಗಳಿಗೆ ಶಬ್ದಸ್ಪರ್ಶ ರೂಪ ಸಂಬಂಧಾದಿಗಳು ಇವೆ ವಿಷಯಗಳು ಅದೇ ರೀತಿಯಲ್ಲಿ ಜೀವನಿಗೆ ಶರೀರಾದಿಗಳು ವಿಷಯ ಅಷ್ಟೆ ತಾನು ವಿಷಯಿಯಾಗಿರ್ತಾನೆ ಅವನು ವಿಷಯ ಯಾವನಿಗೆ ಇವೆಲ್ಲ ವಿಷಯಗಳು ಅಂಥವನು ಅವನು ವಿಷಯಿ ವಿಷಯಿಯಾದಂತಹ ತನ್ನಲ್ಲಿ ವಿಷಯವಾದಂಥ ಶರೀರಾದಿಗಳ ಸಂಬಂಧವು ಇದೆ ಅಂತೇಳಿ ನ್ಯಾಯವಲ್ಲ ಈಗ ನೋಡಿ ಕಣ್ಣು ಕಿವಿ ಮುಗಿನ ಚರ್ಮದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿವೆಯಾ ಅಂತ ಹೇಳಿದರೆ ಸರಿಯಲ್ಲ ಶಬ್ದಸ್ಪರ್ಶ ರೂಪ ರಸಗಂಧಗಳು ಹೊರಗೆ ಉಂಟಾಗುವಂಥದ್ದು ಅವುಗಳ ಸಂಪರ್ಕ ಇಂದ್ರಿಯಗಳಿಗಾದಾಗ ಅದರ ಅನುಭವ ಮನಸ್ಸಿಗೆ ಆಗ್ತದೆ ಹೊರತು ಈ ಕಣ್ಣು ಕಿವಿ ರೂಪ ಇಲ್ಲ ಹೊರಗೆ ಯಾವುದೊಂದು ಇದ್ದರೆ ಅದನ್ನು ನೋಡುವಂಥದ್ದು ಇದು ಆವಾಗ ಹಾಗೇ ಈ ಜೀವನಿಗೆ ಕೂಡ ಹಾಗೆ ಶರೀರ ಏನಂತಕ್ಕಂಥದ್ದು ಅಂದರೆ ಜೀವನಲ್ಲೇ ಶರೀರ ಇಲ್ಲ ಹೊರಗಡೆ ಜೀವನ ವಿಷಯವಾಗಿ ಶರೀರ ಇದೆ ಅದನ್ನು ಅವನು ಜೀವ ಅಥವಾ ಆತ್ಮ ಶರೀರವನ್ನು ಹೊರತು ಅದು ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಅದು ಬೇರೆ ಇದು ಬೇರೆ ಅಂತ ಹೇಳ್ತಾರೆ ಅನಾತ್ಮ ಆತ್ಮ ಅನಾತ್ಮ ವಿವೇಕ ಅಂದರೆ ಒಂದು ಗಡಿಗೆ ನಮ್ಮ ಜ್ಞಾನಕ್ಕೆ ವಿಷಯವಾಗುವುದಷ್ಟೇ ಒಂದು ಪಾತ್ರೆ ಆಗ ಗಡಿಗೆಯೇ ನಮ್ಮ ಸ್ವರೂಪವಿಂದಾಗಲಿ ಗಡಿಗೆಯು ನಮಗೆ ಸಂಬಂಧಪಟ್ಟಿರುವುದರಿಂದಾಗಲಿ ನಾವು ತಿಳಿಬೇಕು ಅಂತಿಲ್ಲ ಒಂದು ಪಾತ್ರೆಯನ್ನು ನೋಡ್ತೇವೆ ನಾವು ಎಲ್ಲಿ ಹೋದಲ್ಲಿ ಅದು ನಮ್ಮ ಪಾತ್ರೆ ಆಗೋದು ನೋಡಿದ ತಕ್ಷಣ ನಮ್ಮ ಇಂದ್ರಿಯಗಳಿಗೂ ಪಾತ್ರೆಗಳು ಸಂಬಂಧ ಆಯಿತು ನಾವು ನೋಡಿದ್ದೇವೆ ಅಷ್ಟೇ ಹೊರತು ಸಂಬಂಧ ಅಂದರೆ ಕಣ್ಣಿನಿಂದ ನಾವು ನೋಡಿದೆವು ಆ ಪಾತ್ರೆಯಿಂದ ಅಷ್ಟೇ ಹೊರತು ನೋಡಿದ ತಕ್ಷಣ ಅದು ನಮ್ದಾಗುವುದಿಲ್ಲ ಹಾಗೆಯೇ ಈ ಆತ್ಮನು ಶರೀರವನ್ನು ಅನುಭವಿಸಿದ ತಕ್ಷಣ ಶ ಆತ್ಮನ ಆತ್ಮನದ್ದೇ ಆತ್ಮನಿಗೂ ಶರೀರಕ್ಕೂ ಸಂಬಂಧ ಇದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆತ್ಮ ಚೈತನ್ಯ ಶಕ್ತಿ ಶರೀರ ಪಾಂಚಭೌತಿಕವಾದದ್ದು ಜಡ ಹಾಗಾಗಿ ಇದರಂತೆ ಶರೀರಾದಿಗಳು ನಮಗೆ ಸೇರಿರುವವು ಎಂಬುದಕ್ಕೆ ಪ್ರಮಾಣ ಇಲ್ಲ ಶಾಸ್ತ್ರದಲ್ಲಿ ಆತ್ಮನು ಅಶರೀರನು ಅಂತೇಳಿ ಹೇಳಿರ್ತದೆ ಇದು ಹತ್ತೊಂಬತ್ತನೆಯ ವಿಚಾರ ಇನ್ನು ಇಪ್ಪತ್ತನೇ ವಿಚಾರ ಹೇಳ್ತಾರೆ ಜೀವಾತ್ಮನಿಗೆ ದೇಹವೇ ಮುಂತಾದವುಗಳು ಸಹಜವಾಗಿರುವವು ಎಂದೂ ಭಾವಿಸುವುದು ಕೂಡ ತಪ್ಪೆ ಯಾಕಂದರೆ ಸ್ವಪ್ನದಲ್ಲಿ ಈ ದೇಹಾದಿಗಳು ಯಾವುವೂ ಇರುವುದಿಲ್ಲ ಕನಸಿನಲ್ಲಿ ಅಲ್ಲಿ ಬರಿಯ ಮಾಯಿಕವಾದಂಥ ದೇಹ ಮಾಯಾಮಯವಾದ ದೇಹಾದಿಗಳಿಂದಲೇ ವ್ಯವಹಾರ ಸಾಕ್ತದೆ ಈ ಶರೀರ ಎದ್ದು ಹೋಗುವುದಿಲ್ಲ ನೀವು ಕನಸಿನ ಲೋಕಕ್ಕೆ ಯಾವುದೋ ಒಂದು ಲೋಕಕ್ಕೆ ಹೋದರೆ ಅಲ್ಲಿಗೆ ಈ ಶರೀರ ಹೋಗುವುದಿಲ್ಲ ಮನ ಕೇವಲ ಆ ಸ್ವಪ್ನದ ಯಾವುದು ಇದು ಮಾತ್ರ ಅಲ್ಲಿ ಕನಸು ಶರೀರ ಹೋಗುವುದಿಲ್ಲ ಅಲ್ಲಿಗೆ ಆ ಭಾಗಕ್ಕೆ ಆ ಲೋಕಕ್ಕೆ ಎಚ್ಚರಕ್ಕೂ ಸ್ವಪ್ನಕ್ಕೂ ಯಾವ ಭೇದವನ್ನು ತೋರಿಸೋದಕ್ಕೆ ಆಗುವ ಹಾಗಿಲ್ಲವಾದ್ದರಿಂದ ಅದೊಂದು ಅವಸ್ಥೆ ಎಚ್ಚರದ ಹಾಗೆ ಸ್ವಪ್ನವು ಇನ್ನೊಂದು ಅವಸ್ಥೆ ಆದ ಕಾರಣ ಇದು ಎಚ್ಚರ ಇದು ಸ್ವಪ್ನ ಅಂತರ ವಿಂಗಡಿಸಿ ಅರಿಯುವುದಕ್ಕೆ ಬರುವ ಹಾಗಿಲ್ಲವೋ ಆದ್ದರಿಂದ ಯಾಕಂದರೆ ಕನಸಿನಲ್ಲಿ ಎಚ್ಚರವೇ ಸುಳ್ಳಾಗಿ ಕಾಣಿಸ್ಬೋದು ಎಚ್ಚರದಲ್ಲಿ ಕನಸು ಸುಳ್ಳಾಗಿ ಕಾಣಿಸ್ಬೋದು ಹಾಗಾಗಿ ಇವೆರಡೂ ಒಂದೇ ಥರ ಯಾವುದು ಒಂದು ನಿಜ ಇನ್ನೊಂದು ಸುಳ್ಳು ಅಂತ ಹೇಳಲಿಕ್ಕಾಗುವುದಿಲ್ಲ ಎಚ್ಚರ ಅವಸ್ಥೆಯಲ್ಲಿ ಇರುವಾಗ ಕನಸು ಸುಳ್ಳಾಗಿ ಕಾಣಿಸ್ತದೆ ಕನಸಿನ ಲೋಕದಲ್ಲಿ ವಿಹರಿಸ್ತಾ ಇರುವಾಗ ಎಚ್ಚರವು ಸುಳ್ಳಾಗಿ ಕಾಣಿಸ್ತದೆ ಅಂದರೆ ಎಚ್ಚರದ ಅವಸ್ಥೆಯಲ್ಲಿ ನಾವು ಯಾವುದೋ ಒಂದು ವ್ಯಕ್ತಿಯಾಗಿದ್ದರೆ ಕನಸಿನ ಅವಸ್ಥೆಯಲ್ಲಿ ಇನ್ನೊಂದಾಗಿರ್ಬೋದು ಅಲ್ಲಿ ಆವಾಗ ಎಚ್ಚರದ ಅವಸ್ಥೆ ಸುಳ್ಳು ಅಂತ ಅನ್ನಿಸ್ತದೆ ಹ್ಞೂ ಹೀಗೆ ಹಾಗಾಗಿ ಎಚ್ಚರದ ದೇಹಾದಿಗಳು ಎಂಬೂ ಕೂಡ ಮಾಯಿಕವೇ ಹೇಗೆ ಕನಸು ಸುಳ್ಳು ಅದೇ ರೀತಿ ಎಚ್ಚರವೂ ಕೂಡ ಸತ್ಯವಲ್ಲ ಈ ಮಾಯಿಕ ದೇಹಾದಿಗಳ ಸಂಬಂಧವು ಆತ್ಮನಿಗೆ ಇರುವುದು ಅಂತೇಳಿ ಹೇಳುವುದಕ್ಕೆ ಆಗುವುದೇ ಇಲ್ಲ ಸಾಧ್ಯವಿಲ್ಲ ಹಾಗಾಗಿ ಆತ್ಮನಿಗೂ ಈ ದೇಹಕ್ಕೂ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾರೆ ಶಂಕರರು ಇದು ಇಪ್ಪತ್ತು ವಿಚಾರಗಳಾಯ್ತು ಮುಂದಿನದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಂಕರ ಚರಣಾರ್ಪಿತಮಸ್ತು ಓಂ ತತ್ಸ